ಸ್ನೇಹಿತರೆ ಇದು ಎಕೆ ರಾಮಾನುಜನ್ ಅವರ ಪಿತ್ರಾರ್ಜಿತ ಕವಿತೆ ಸೋಮನಾಥನ ಮೂಗು ಮುರಿದು ಉತ್ತರದ ಹೆಂಗಸರ ಮೈಯಲ್ಲಿ ತನ್ನ ಪಶ್ಚಿಮ ರಕ್ತ ಬೆರೆಸಿ ಹೋದ ಆ ಘೋರಿಯ ಹೊಟ್ಟೆ ಸೀಳಿ ಕುತುಬ್ಮಿನಾರು ಮೇಘ ಮಲೋರದ ಸ್ನೇಹಿತರ ಉರ್ದು ಮೊಘಲಾಯಿ ಮಸಾಲೆ ಮೊನ್ನೆವರೆಗೂ ಪಂಜಾಬ್ ಮೇಲಿನಲ್ಲಿ ಅವನು ಕಡಿದ ತಲೆ ಲಾಹೋರಿನ ಬಸ್ಸಿನಲ್ಲಿ ಅವನ ಚಿದ್ರ ದೇಹ ಚಿಕ್ಕ ತಾತನಿಗೆ ಮೂರ್ಛೆ ರೋಗ ಬಡಿದು ಬೀದಿ ಬಚ್ಚಲು ಆಚೆ ಮೊಹಲ್ಲ ಎನ್ನದೇ ಕಂಡಕಂಡಲ್ಲಿ ಬಿದ್ದು ಕೈಕಾಲು ವದರಿ ಹಲ್ಲು ಹಲ್ಲು ಕಡಿದಾಗ ನಾಲಗೆ ಉಳಿಸಲೆಂದು ಅವರ ಬಾಯಿಗೆ ಕೊಟ್ಟ ಕಬ್ಬಿಣದ ಕಿಲಿ ಭದ್ರವಾಗಿಡಬೇಕು ಇಷ್ಟು ಮಕ್ಕಳಿರುವ ಈ ಮನೆಗೆ ಅದು ಪಿತ್ರಾರ್ಜಿತ